ಗಣಪತಿಗೆ ಅನೇಕ ವಿಶೇಷಣಗಳನ್ನು ತಿಳಿಸ್ತಾರೆ ಏಕವಿಂಶತಿ ಮೋದಕ ಪ್ರಿಯ ಲೇಖಕಾಗ್ರಣಿ ಗೌರಿತನಯ ಮೃದ್ಭವ ಹೀಗೆ ಅನೇಕ ವಿಶೇಷಣಗಳನ್ನು ಸಮನ್ವಯ ಮಾಡ್ತಾರೆ ಏಕವಿಂಶತಿ ಮೋದಕ ಪ್ರಿಯ ಮೂಕರನ್ನು ವಾಗ್ನಿಗಾಳಪ ಕೃಪಾಕರೇಶ ಕೃತಜ್ಞ ಕಾಮದ ಕಾಯೋಪೈ ತಿಳಿದು ಲೇಖಕಾಗ್ರಣಿ ಮನ್ಮನದ ದುರ್ವ್ಯಾಕುಲವ ಪರಿಹರಿಸು ದಯದಿ ಪಿನಾಕಿರ್ಭಾರಿಯ ತನುಜ ಮೃದ್ಭವ ಪ್ರಾಪ್ತಿಸುವೆ ನಿನಗೆ ಏಕವಿಂಶತಿ ಮೋದಕ ಪ್ರಿಯನೇ ಮೂಕರನ್ನು ವಾಗ್ಮಿಗಳನ್ನಾಗಿ ಮಾಡುವಂತಹ ಕರುಣಾಸಮುದ್ರನೇ ಅಭೀಷ್ಟವನ್ನು ನೀಡುವವನೇ ನಮ್ಮನ್ನು ಕೈ ಹಿಡಿದು ರಕ್ಷಣೆ ಮಾಡು ಲೇಖಕಾಗ್ರಣೆ ಅಂದರೆ ಲೇಖಕರಲ್ಲಿ ಅಗ್ರೇಸರನೇ ನನ್ನ ಮನಸ್ಸಿನ ಕೆಟ್ಟ ವ್ಯಾಕುಲವನ್ನು ಪರಿಹಾರ ಮಾಡಿ ಅನುಗ್ರಹಿಸು ರುದ್ರಪತ್ನಿಯಾಗಿರ್ತಕ್ಕಂಥ ಪಾರ್ವತೀ ದೇವಿಯ ಪುತ್ರನೇ ನನ್ನನ್ನು ಅನುಗ್ರಹಿಸುವಂತ ಪ್ರಾರ್ಥನೆ ಮಾಡುತ್ತೇನೆ ಅಂತ ಏಕವಿಂಶತಿ ಮೋದಕ ಗಣೇಶ ಮೋದಕ ಪ್ರಿಯ ಏಕವಿಂಶತಿ ಮೋದಕ ಪ್ರಿಯ ಅಂತ ಹೇಳಿದ್ಮೇಲೆ ಗಣೇಶಂಗೆ ಸಿಹಿ ತಿನಿಸುಗಳು ಅಂದರೆ ತುಂಬ ಇಷ್ಟ ಅದರಿಂದ ಏಕವಿಂಶತಿ ಮೋದಕ ಪ್ರಿಯ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ಆದರೆ ಮೋದ ಅಂದರೆ ಆನಂದ ಕ ಅಂದರೆ ತೀರ್ಥ ಮೋದಕ ಪ್ರಿಯ ಅಂದರೆ ಆನಂದ ತೀರ್ಥ ಪ್ರಿಯ ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾರೆ ಆನಂದ ತೀರ್ಥರು ಏಕವಿಂಶತಿ ಕುಬಾಷ್ಯ ದೂಷಕರು ಗಣೇಶ ಏಕವಿಂಶತಿ ಮೋದಕ ಪ್ರಿಯ ಗಣೇಶ ಆಕಾಶಕ್ಕೆ ಅಭಿಮಾನಿಯಾಗಿದ್ದರಿಂದ ಶಬ್ದಜ್ಞಾನವನ್ನು ನೀಡಿ ಮೂಕರನ್ನು ವಾಗ್ಮಿಗಳನ್ನಾಗಿ ಮಾಡ್ತಾನೆ ಹುಟ್ಟು ಮೂಕ ಹುಟ್ಟು ಕಿವಿಡನೂ ಆಗಿರೋದು ಸಹಜ ಮೂಕನಿಗೆ ಕಿವಿ ಬಂದರೆ ಮಾತು ಬರುವುದು ಮತ್ತೊಂದು ಆಶ್ಚರ್ಯ ಇದನ್ನು ತಿಳಿಸ್ಲಿಕ್ಕೆ ಅಂತಲೇ ಮೂಕರನ್ನು ವಾಗ್ಮಿಗಳ ಮಾಡಪ್ಪ ವೇದವ್ಯಾಸದೇವರಿಂದ ಅವರ ಅಗ್ರಮಾನ್ಯ ಕೃತಿಯಾಗಿರ್ತಕ್ಕಂಥ ಮಹಾಭಾರತದ ಲೇಖನಕ್ಕೆ ಅವಕಾಶ ಪಡೆದಿದ್ದರಿಂದ ಗಣೇಶ ಲೇಖಕಾಗ್ರಣಿ ಅಂತ ತಿಳಿಸಿದರು ಲೇಖಕೋ ಭಾರತಾಸ್ಯ ಭವತ್ವಂ ತ್ವಂ ಗಣನಾಯಕ ಅಂತ ಮಹಾಭಾರತದಲ್ಲಿ ತಿಳಿಸ್ತಾರೆ ಗಣೇಶ ರುದ್ರ ಪಾರ್ವತಿಯರ ಪುತ್ರನಾಗಿದ್ದರೂ ಕೂಡ ನೇರವಾಗಿ ಜನಿಸಿದ್ದು ಪಾರ್ವತಿಯಿಂದ ಅನ್ನೋದನ್ನು ಸೂಚಿಸಲಿಕ್ಕೆ ಪಿನಾಕಿ ತನುಜ ಅಂತ ಹೇಳಿದೆ ಪಿನಾಕಿರ್ ಭಾರ್ಯಾ ಅಂತ ವಿಶಿಷ್ಟವಾಗಿ ಪ್ರಯೋಗವನ್ನು ಮಾಡ್ತಾರೆ ಉತ್ಪತ್ತಿಯ ಸಂಭವ ವೇದವ್ಯಾಸ ಬ್ರಹ್ಮಸೂತ್ರಗಳಲ್ಲಿ ಕೇವಲ ಸ್ತ್ರೀಯಿಂದ ಸೃಷ್ಟಿ ಸಾಧ್ಯ ಇಲ್ಲ ಅಂತ ನಿರೂಪಣೆಯನ್ನು ಮಾಡ್ತಾರೆ ಆದ್ದರಿಂದ ಇಲ್ಲಿ ಪಾರ್ವತಿ ತನುಜ ಅಂತ ಹೇಳಿದೆ ಪಿನಾಕಿ ಭಾರ್ಯಾ ತನುಜ ಅಂತ ರುದ್ರದೇವರಿಂದ ಅನುಗ್ರಹೀತಳಾಗಿರ್ತಕ್ಕಂಥ ಪಾರ್ವತಿಯಿಂದ ಗಣಪತಿಯ ಜನನ ಆಯಿತು ಅಂತ ತತ್ವವನ್ನು ಕೂಡ ಇಲ್ಲಿ ಸೂಚನೆಯನ್ನು ಮಾಡ್ತಾರೆ ಮೃದ್ಭವ ಅಂದರೆ ಮಣ್ಣಿನಿಂದ ಹುಟ್ಟಿದವನು ಅಂತ ಅರ್ಥ ಮಣ್ಣು ಅಂದರೆ ಪೃಥ್ವಿ ಇದು ಇತರ ನಾಲ್ಕೂ ಭೂತಗಳಿಗೆ ಉಪಲಕ್ಷಣವಾದದ್ದು ಅಂದರೆ ಗಣೇಶನ ದೇಹ ಪ್ರಾಕೃತವಾದದ್ದು ಪಂಚಭೌತಿಕವಾದದ್ದು ಅಂತ ಅರ್ಥ ಆದ್ದರಿಂದಲೇ ಆತ ಸರ್ವೋತ್ತಮನಲ್ಲ ಅಂತ ತಿಳಿಸ್ತಾ ಗಾಣಪತ್ಯ ಮತವನ್ನ ಇಲ್ಲಿ ನಿರಾಕರಣೆಯನ್ನು ಮಾಡ್ತಾರೆ ಈ ಥರ ಎಲ್ಲರೂ ಪ್ರಾಕೃತಿಕ ದೇಹ ಸಂಪನ್ನರೇ ಆಗಿದ್ದರೂ ಕೂಡ ಗಣಪತಿ ಪಾರ್ವತಿಯಿಂದ ವಿಶಿಷ್ಟ ರೀತಿಯಲ್ಲಿ ಹುಟ್ಟಿದವನು ಅಂತ ತೋರಿಸ್ಲಿಕ್ಕೆ ಮೃದ್ಭವ ಅಂತ ತಿಳಿಸ್ತಾರೆ ಅಸಾಧಾರಣ್ಯೇನ ವ್ಯಪದೇಶ ಬವಂತಿ ಇಲ್ಲಿ ಮೃತನದ ಉಪಲಕ್ಷಣ ಒಟ್ಟಾಗಿ ಪ್ರಾಕೃತ ದೇಹ ಅಥವಾ ಪಾಂಚಭತಿಕ ಶರೀರವನ್ನು ಹೊಂದಿರುವವನು ಗಣಪತಿ ಅಂತ ಅರ್ಥ ಇನ್ನೊಂದು ರೀತಿಯಲ್ಲಿ ಆ ರೀತಿಯಾಗಿ ಅದ್ಭುತ ಸೃಷ್ಟಿ ಮಾಡುವ ಪಾರ್ವತಿಯ ಮಹಿಮೆಯು ಕೂಡ ಇಲ್ಲಿ ಹೇಳಲ್ಪಟ್ಟಿದೆ ತನ್ನ ದೇಹದ ಪೃಥ್ವಿ ಅಂಶದ ಸೂಕ್ಷ್ಮ ಭಾಗವನ್ನು ತೆಗೆದು ಆ ಮೂಲಕ ದೇಹ ನೀಡುವ ಅಪಾರ ಸಾಮರ್ಥ್ಯ ಪಾರ್ವತಿದೇವಿದು ಅಂತ ಅರ್ಥ ಪಾರ್ವತಿಯು ಪೃಥ್ವಿ ನಾಮಕಳು ಅನ್ನೋದು ಮತ್ತೊಂದು ವಿಶೇಷ ಅಂಶ ಉಮಾ ಮೂಚೆ ಪೃಥ್ವಿವಿನಾಮಿಕಂ ಸಹ ಅಂತ ಮಹಾಭಾರತ ತತ್ಪನಿರ್ಣಯದಲ್ಲಿ ತಿಳಿಸ್ತಾರೆ ಆ ಪಾರ್ವತಿ ಪತಿಯಾಗಿರುವಂಥ ರುದ್ರದೇವರು ಕ್ಷಿತಿ ಅಭಿಮಾನಿ ರುದ್ರಃ ಕ್ಷಿತ್ಯಭಿಮಾನಿ ಅಂತ ಬೃಹದಾರಣ್ಯಕ್ಕೆ ಉಪನಿಷತ್ ಭಾಷೆಯಲ್ಲಿ ತಿಳಿಸ್ತಾರೆ ಕ್ಷಿತಿ ಅಂದರೆ ಭೂಮಿ ತ ಈ ಎಲ್ಲ ಪ್ರಮೇಯಗಳನ್ನು ತಿಳಿಸ್ಲಿಕ್ಕೋಸ್ಕರ ಮೃದ್ ಭಾವ ಅನ್ನೋ ಪ್ರಯೋಗ ಮಾಡ್ತಾರೆ ತನ್ನ ದೇಹದಲ್ಲಿನ ಅಗ್ನಿಯಿಂದಲೇ ದೇಹ ದಹಿಸಿಕೊಂಡಿರ್ತಕ್ಕಂಥ ಸತೀ ದೇವಿಯೇ ಈ ಪಾರ್ವತಿ ಅಲ್ಲಿ ಅಗ್ನಿಯ ಅಲ್ಲಿ ಅಗ್ನಿಯನ್ನು ಉದ್ದೀಪಿಸಿರುವಂತಹ ಸತಿ ಇಲ್ಲಿ ದೇಹದಲ್ಲಿನ ಮಣ್ಣನ್ನು ಹಾಗೇ ಉದ್ದೀಪನ ಮಾಡಿದ್ದು ಅವಳ ಸಾಮರ್ಥ್ಯಕ್ಕೆ ದ್ಯೋತಕ ಅಂತ ವ್ಯಾಖ್ಯಾನಕಾರರು ಅಮೃದ್ಭವ ಅನ್ನೋ ಶಬ್ದದಿಂದ ಇಲ್ಲಿ ತಿಳಿಸ್ತಾರೆ ಅದಲ್ಲದೆ ಏಕವಿಂಶತಿ ಮೋದಕ ಪ್ರಿಯ ಅಂತ ಹೇಳಿದರೆ ಇಪ್ಪತ್ತೊಂದು ಮೋದಕಗಳಲ್ಲಿ ಏಕಮಾತ್ರ ಸ್ಥಾನ ಸ್ವೀಕಾರ ಮಾಡಿ ಹತ್ತನ್ನು ಬ್ರಾಹ್ಮಣನಿಗೆ ಇನ್ನು ಹತ್ತನ್ನು ಆಚಾರ್ಯನಿಗೆ ಅಥವಾ ಯಜಮಾನನಿಗೆ ಕೊಡ್ತಾನೆ ಅಂತ ಹಿಂದಿನ ಪದ್ಯಗಳಲ್ಲಿ ಹೇಳಿದ್ದಾರೆ ಮೂಕರನ ವಾಗ್ಮಿಗಳ ಮಾಡಪ್ಪ ಅಂತಂದರೆ ನಮ್ಮ ಶರೀರದಲ್ಲಿ ನಾಭಿಮೂಲದಿಂದಲೇ ಸರ್ವ ವರ್ಣ ಸ್ವರಗಳೆಲ್ಲ ಹೊರಡುವಂಥದ್ದು ಸರ್ವ ವರಣ ಸ್ವರಗಳ ಮೂಲ ಸ್ಥಾನವಾಗಿರ್ತಕ್ಕಂಥ ಅಭಿಪ್ರದೇಶದಲ್ಲಿರುವ ಷಡ್ದಳ ಕಮಲದಲ್ಲಿ ವಿದ್ಯಮಾನನಾಗಿರ್ತಕ್ಕಂಥ ಆಕಾಶ ತತ್ವಕ್ಕೆ ಅಭಿಮಾನಿಯಾದ ಗಣಪತಿ ಆಕಾಶಕ್ಕೂ ಅಧಿಪತಿ ಆಕಾಶದ ಗುಣ ಅಥವಾ ತನ್ಮಾತ್ರ ಶಬ್ದ ಶಬ್ದ ಕಂಪನಗಳಿಂದ ಉರಿಸುವಂತಹ ಸ್ವರ ಕಂಪನಗಳು ಗಣಪತಿಯ ಅಂತರ್ಯಾಮಿ ವಿಶ್ವಂಬರನಿಂದ ಪರಾ ಮಧ್ಯಮ ವೈಖರಿ ಅಂತ ಕ್ರಮವಾಗಿ ಪರಿವರ್ತನೆ ಹೊಂದಿ ನಾಭಿಯಿಂದ ಹೃದಯದ ಮಾರ್ಗವಾಗಿ ಕಂಠದೇಶಕ್ಕೆ ಬಂದು ತಾಲು ಓಷ್ಟಪುಟ ಸಂಯೋಗದಿಂದ ಅಭಿವ್ಯಕ್ತಿ ಆಗುತ್ತೆ ಸರ್ವವಿದ್ಯೆಗಳನ್ನು ಈ ರೀತಿಯಲ್ಲಿ ಗಣೇಶ ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಮೂಕರನ್ನು ವಾಗ್ಮಿಯನ್ನಾಗಿ ಮಾಡ್ತಾನೆ ಆದ್ದರಿಂದ ಗಣೇಶನ ಅನುಗ್ರಹಕ್ಕಾಗಿ ಮಗುವಿನಿಂದ ಶ್ರೀ ಗಣಾಧಿಪತಯೇ ನಮಃ ಅಂತ ಬರೆಸಿ ಅಕ್ಷರಾಭ್ಯಾಸವನ್ನು ಮಾಡಿಸ್ತಿದ್ರು ಮಾಡಿಸ್ಬೇಕು ಅಂತ ಲೇಖಕಾಗ್ರಣಿ ವ್ಯಾಸರು ಆದೇಶ ಮಾಡಿರುವಂತಹ ವ್ಯಾಸೋಚ್ಚಿಷ್ಟ ಜಗತ್ಸರ್ವಂ ಎಲ್ಲ ಶಾಸ್ತ್ರವೂ ಕೂಡ ವೇದವ್ಯಾಸದೇವರ ಮುಖದಿಂದ ಬಂದ ಪ್ರಸಾದ ಅನ್ನೋದರಿಂದ ಎಲ್ಲ ಶಾಸ್ತ್ರಗಳನ್ನು ಪ್ರಯಾಸ ಇಲ್ಲದೆ ಬರೆದು ಲೋಕಗಳಲ್ಲಿ ವಿಸ್ತಾರವನ್ನು ಅಂದರೆ ಅದನ್ನು ಪ್ರಸಾರ ಮಾಡಿರುವಂಥವನು ಗಣಪತಿ ಮಹಾಭಾರತನೇ ಹೇಳ್ತಾ ಇದೆ ವೇದವ್ಯಾಸದೇವರ ಗ್ರಂಥಗಳಲ್ಲಿ ಒಂದಾಗಿರ್ತಕ್ಕಂಥ ಮಹಾಭಾರತನೇ ಅರವತ್ತು ಲಕ್ಷ ಶ್ಲೋಕಾತ್ಮಕ ಗ್ರಂಥ ಅವುಗಳಲ್ಲಿ ಮೂವತ್ತು ಲಕ್ಷ ದೇವಲೋಕದಲ್ಲಿ ಹದಿನೈದು ಲಕ್ಷ ಪಿತೃಲೋಕದಲ್ಲಿ ಹದಿನಾಲ್ಕು ಲಕ್ಷ ಯಕ್ಷಲೋಕದಲ್ಲಿ ಒಂದು ಲಕ್ಷ ಮನುಷ್ಯ ಲೋಕದಲ್ಲಿ ಪ್ರಸಾರ ಆಗಿರುವಂಥದ್ದು ವ್ಯಾಸದೇ ವೇದ ವ್ಯಾಸದೇವರ ಶಿಷ್ಯರಿಂದ ಪ್ರಸಾರ ಆಯಿತು ಅಂತ ಮಹಾಭಾರತದಲ್ಲಿ ತಿಳಿಸ್ತಾ ಇದೆ ಇನ್ನು ಬ್ರಹ್ಮಸೂತ್ರ ಬ್ರಹ್ಮತರ್ಕ ಪಂಚರಾತ್ರ ಪುರಾಣಾದಿ ಗ್ರಂಥಗಳ ಶ್ಲೋಕ ಸಂಖ್ಯೆ ಬಹಳ ಇರುವಂಥದ್ದು ಎಲ್ಲವನ್ನೂ ತನ್ನ ದಂತದಿಂದ ಲಿಪಿಬದ್ಧನಾಗಿ ಮಾಡಿರುವಂಥವನು ಲೇಖಕಾಗ್ರಣಿ ಅಂತಾದರೆ ಗಣಪತಿ ಪಿನಾಕಿರ್ ಬಾರಿಯ ತನುಜಮೃದ್ಭವ ಇಲ್ಲಿ ಪಿನಾಕಿ ಅಂದರೆ ರುದ್ರದೇವರು ಪಿನಾಕಿ ಬಾರಿಯಾಗಿರ್ತಕ್ಕಂಥ ಪಾರ್ವತಿ ಮಣ್ಣಿನಿಂದ ಗಣೇಶನನ್ನು ಸೃಷ್ಟಿ ಮಾಡಿದಳು ಅಂತ ಕೇವಲ ಪಾರ್ವತಿ ಗಣೇಶನನ್ನು ಸೃಷ್ಟಿಸಿದಳು ಅಂತ ಅರ್ಥ ಅಲ್ಲ ಯಾಕೆ ವರಾಹ ಪುರಾಣದಲ್ಲಿ ದೇವತೆಗಳ ಪ್ರಾರ್ಥನೆಗೆ ಹೋಗೊಟ್ಟು ರುದ್ರದೇವರು ಪಾರ್ವತಿಯನ್ನು ದಿಟ್ಟಿಸಿ ನೋಡಿದ ತಕ್ಷಣ ಜನಿಸಿದ ಅಂತ ಮಾತ್ರ ಹೇಳಿದೆ ಇಲ್ಲಿ ರುದ್ರದೇವರು ಪಾರ್ವತಿಗೆ ಆ ದೇಹವನ್ನು ದೃಷ್ಟಿಯಿಂದಲೇ ನೀಡಿದ್ದು ಕುಮಾರನು ಜನಿಸಿದ್ದು ಎರಡೂ ಇದೆ ಈ ಎರಡರ ನಡುವೆ ಮೃದ್ಭವ ವೃತ್ತಾಂತ ಅದನ್ನು ಮತ್ಸ್ಯಪುರಾಣ ತಿಳಿಸುತ್ತೆ ಪಾರ್ವತಿ ತನ್ನ ಮೈಗೆ ಅಂಗರಾಗವಾಗಿ ಬೆಳೆದಿರತಕ್ಕಂಥ ಗೈರಿಕಾದಿ ಧಾತು ರೂಪವಾದ ಮುದ್ದೆ ಮಾಡಿ ಒಂದು ಗೊಂಬೆಯನ್ನು ಮಾಡಿ ಗಂಗೆಯಲ್ಲಿ ಬಿಡ್ತಾಳೆ ವಸ್ತುತಃ ಅಂಗರಾಗದಿಂದ ಅಂಗರಾಗದಂತೆ ಕೆಂಪಾದ ಶೋಣಿತದಿಂದಲೇ ಶಿಶು ಶರೀರವನ್ನು ನಿರ್ಮಾಣ ಮಾಡಿ ಗಂಗೆಯಲ್ಲಿ ಬಿಟ್ಲು ಯಾಕೆ ಅಂದರೆ ಗಂಗೆ ಗೌರಿ ಇಬ್ಬರು ರುದ್ರದೇವರ ಮಡದಿಯರೇ ತಾನೆ ಇಬ್ಬರು ಅದನ್ನು ತಮ್ಮ ಮಗು ಅಂತ ಸ್ವೀಕಾರ ಮಾಡಿದರು ಅಂತ ಪುರಾಣದಲ್ಲಿ ತಿಳಿಸ್ತಾರೆ ಪಾರ್ವತಿ ತಾನೇ ಗಣೇಶನನ್ನು ಸೃಷ್ಟಿ ಮಾಡಲು ಅಂತಂದರೆ ಉತ್ಪತ್ತಿ ಅಸಂಭವ ತನ್ನ ಬ್ರಹ್ಮಸೂತ್ರ ನಿರ್ಣಯಕ್ಕೆ ಅದು ವಿರುದ್ಧ ಆಗುತ್ತೆ ಪುರುಷನ ಅನುಗ್ರಹ ಇಲ್ಲದೆ ಸ್ವತಂತ್ರವಾಗಿ ಸ್ತ್ರೀಯಿಂದ ಸೃಷ್ಟಿ ಕಾರ್ಯ ಸಾಧ್ಯ ಇಲ್ಲ ಅಂತ ನಿರ್ಣಯದಲ್ಲಿ ಇದೆ ಆದರೆ ಈ ವರಹ ಪುರಾಣ ಮತ್ಸ್ಯಪುರಾಣಗಳನ್ನು ಜೊತೆಯಾಗಿ ಹೊಂದಿಸಿಕೊಂಡಾಗ ವಿರೋಧ ಇಲ್ಲ ರುದ್ರದೇವರ ಆದೇಶದಂತೆ ಅವನ ಅನುಗ್ರಹದಿಂದ ಪಾರ್ವತಿ ಮಣ್ಣಿಂದ ಅಂದರೆ ತನ್ನ ಕಾಯದಿಂದ ಮಗುವನ್ನು ಸೃಷ್ಟಿ ಮಾಡಿದಾಳೆ ಮಣ್ಣಿಂದ ಕಾಯ ಮಣ್ಣಿಂದ ದೇಹ ಅಂತ ಲಿಂಗಪುರಾಣ ಪೂರ್ವ ಭಾಗದಲ್ಲಿ ನೂರ ಅಧ್ಯಾಯದಲ್ಲಿ ಯಾವ ಸಮಸ್ಯೆಗಳು ಎಡೆಯಿಲ್ಲದಂತೆ ವಿಘ್ನ ನಿವಾರಣೆಗಾಗಿ ದೇವತೆಗಳೆಲ್ಲರೂ ರುದ್ರದೇವರನ್ನು ಪ್ರಾರ್ಥನೆ ಮಾಡಿದಾಗ ರುದ್ರ ಗಜಮುಖ ರೂಪ ಧರಿಸಿ ಪಾರ್ವತಿಯ ಜೊತೆಗೆ ವಿಹಾರ ಮಾಡಿದ್ದರಿಂದ ಅವನ ಅನುಗ್ರಹದಿಂದಲೇ ಪಾರ್ವತಿ ಗಜಮುಖನಿಗೆ ಜನ್ಮ ಇತ್ತಳು ಸ್ವತಂತ್ರವಾಗಿ ಅಲ್ಲ ಅಂತ ಇದೆ ಅತ್ರ ಆಗಚ್ಚ ಜಗದ್ವಂದ್ಯ ಸುರರಾಜಾರ್ಜಿತೇಶ್ವರ ಅನಾಥನಾಥ ಸರ್ವಜ್ಞ ಗೌರಿ ಗರ್ಭ ಸಮುದ್ಭವ ಶ್ರೀ ವರಸಿದ್ಧಿವಿನಾಯಕಂ ಆವಾಹಯಾಮಿ ಅಂತ ಗೌರಿ ಗರ್ಭ ಸಮುದ್ಭವ ಅಂತ ಅವನನ್ನು ಆವಾಹನೆ ಮಾಡೋದೇ ಸಾಕ್ಷಿ ಅಂತ ವ್ಯಾಖ್ಯಾನಕಾರರಿಗೆ ತಿಳಿಸ್ತಾರೆ ಇದನ್ನು ಸೂಚನೆ ಮಾಡೋದಕ್ಕಾಗಿ ಪಿನಾಕಿ ಭಾರ್ಯಾ ತನುಜ ಕೇವಲ ಮನ್ಮನದ ಆಕುಲವ ಪರಿಹರಿಸಿ ಅನುಗ್ರಹಿಸೋ ಅಂತ ಸಮ ಸುಖ ಸ್ವಸ್ಥ ಅನ್ನೋ ಹಾಗೆ ವೈಷಯಿಕ ಸುಖ ದುಃಖದಂತೆ ಬಂಧಕ ಅಂತ ತಿಳಿದರೆ ಸುಖ ಬರದೇ ಇದ್ದಾಗ ಮನಸ್ಸು ವ್ಯಾಕುಲ ಆಗೋದಿಲ್ಲ ಭಗವಂತನ ಧ್ಯಾನದಿಂದ ವಿಚಲಿತವೂ ಆಗೋದಿಲ್ಲ ಸ್ವಸ್ಥ ಚಿತ್ತ ಅನ್ನೋದು ನನಗೆ ಹೀಗೆ ಸುಖ ದುಃಖಗಳೆರಡನ್ನೂ ಸಮಾನವಾಗಿ ಕೊಡುವಂಥ ಧೈರ್ಯವನ್ನು ಕೊಡು ಮನಸ್ಸಿನಲ್ಲಿರೋ ಎಲ್ಲ ದುಗುಡವನ್ನು ಕೂಡ ನೀನು ಪರಿಹಾರ ಮಾಡುವಂಥ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಸ್ತಾರೆ ಮನ್ಮನದ ದುರ್ವ್ಯಾಕುಲವ ಪರಿಹರಿಸು ದಯದಿ ವಿನಾಕಿರ್ ಭಾರಿ ಆತನುಜ ಅಂತ ಈ ರೀತಿಯಾಗಿ ಸ್ತೋತ್ರವನ್ನು ಮಾಡ್ತಾರೆ